ಮುಂದಿನ ಪದ್ಯದಲ್ಲಿ ಸಜ್ಜನರ ಪ್ರಮುಖ ಲಕ್ಷಣಗಳನ್ನು ಹೇಳಿ ಅಂತಹವರ ಸಹವಾಸವನ್ನು ಮಾಡಿದರೆ ಮೋಕ್ಷಕ್ಕೆ ಸಾಧಕ ಅನ್ನೋದು ವಿಚಾರವನ್ನು ತಿಳಿಸ್ತಾರೆ ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಶಮಧಮ ಯಜ್ಞ ಸತ್ಯ ಅಹಿಂಸಾ ಭೂತೋದಯ ಧ್ಯಾನ ಭಗವನ್ನಾಮ ಕೀರ್ತನ ಮೌನ ಜಪ ತಪ ವ್ರತ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು ಸಜ್ಜನರ ಲಕ್ಷಣವನ್ನು ತಿಳಿಸಿ ಸಜ್ಜನರ ಸಂಘ ಮಾಡೋದರಿಂದ ಲಾಭ ಏನು ಅಂದರೆ ಸಜ್ಜನರ ಸಂಘದಿಂದ ಸತ್ವಗುಣ ಅನ್ನೋದು ಅಭಿವೃದ್ಧಿ ಆಗತ್ತೆ ಏಂ ಸಾತ್ವಿಕ ಯೋಗೇನ ಸತ್ವವೃದ್ಧಿ ಪ್ರಚಾಯತೆ ಆಗ ಹರಿದ್ವೇಷಗಳ ವಿಷಯದಲ್ಲಿ ವೈರಾಗ್ಯ ಅನ್ನೋದು ಬರುತ್ತೆ ಭಗವಂತನ ವಿಷಯದಲ್ಲಿ ಭಕ್ತಿ ಪಕ್ವಭಕ್ತಿ ಆಗತ್ತೆ ಅದೇ ರೀತಿಯಾಗಿ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಸಜ್ಜನರಲ್ಲಿ ಕ್ಷಮಾಗುಣ ಸತ್ಯ ದಮ ಶ್ರಮ ಇಂಥ ಎಲ್ಲ ಗುಣಗಳು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ ಅವುಗಳಿಂದ ಭಗವಂತ ಪ್ರಸನ್ನನಾಗ್ತಾನೆ ಅಂತ ವಿಷ್ಣು ರಾಷ್ಟ್ರದಲ್ಲಿ ತಿಳಿಸ್ತಾರೆ ಅದನ್ನೇ ದಾಸರು ಜ್ಞಾನ ಭಕ್ತಿ ವಿರಕ್ತಿ ವಿನಯ ಮೊದಲಾದುವನ್ನು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ದೈವೀ ಸಂಪತ್ತು ಕೂಡ ಇವೇ ಸದ್ಗುಣಗಳು ಮನುಧರ್ಮಶಾಸ್ತ್ರದಲ್ಲಿಯೂ ಈ ಸದ್ಗುಣ ಬಗ್ಗೆ ಬೇಕಾದಷ್ಟು ವಿವರಣೆಯನ್ನು ಕೊಡ್ತಿದ್ದಾರೆ ಜ್ಞಾನ ಅಂದರೆ ವಿಷ್ಣುರುತ್ಕರ್ಷ ಜ್ಞಾನಂ ಜ್ಞಾನಮಿತಿ ಇದೆಯತ್ತೆ ಅಂತ ಜ್ಞಾನ ಅಂದರೆ ತತ್ವಜ್ಞಾನಕ್ಕೆ ಜ್ಞಾನ ಅಂತ ಕರೆಯೋದು ಲೌಕಿಕದಲ್ಲಿ ಅಪಾರ ಪಾಂಡಿತ್ಯವನ್ನು ಗಳಿಸಿದರೂ ಕೂಡ ಪಾರಿಭಾಷಿಕ ಶಬ್ದದಲ್ಲಿ ಅದನ್ನು ಜ್ಞಾನ ಅಂತ ಈ ರೀತಿಯಾಗಿ ಹೇಳೋದಿಲ್ಲ ಪರಿಸರೋತ್ತಮತ್ವ ವಾಯುಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ಸತ್ಯತ್ವ ಮೊದಲಾಗಿರ್ತಕ್ಕಂಥ ಶಾಸ್ತ್ರ ಪ್ರಮೇಯಗಳ ಬಗ್ಗೆ ನಿಶ್ಚಯ ಅಥವಾ ಯಥಾರ್ಥ ಜ್ಞಾನವೇ ಸತ್ವಗುಣದಿಂದ ಉಂಟಾಗುವಂತಹ ಮುಖ್ಯ ಗುಣ ಆದ್ದರಿಂದ ಅಂತಹ ಜ್ಞಾನವನ್ನು ಹೊಂದಬೇಕು ಅಂತ ಆದರೆ ಸಜ್ಜನರ ಸಹವಾಸವನ್ನು ಮಾಡಬೇಕು ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರಲ್ಲ ಉತ್ತಮರ ಸಂಗಮನು ಎನಗಿತ್ತು ಸಲಹೋ ಅಂತ ಆ ಉತ್ತಮರು ಯಾರು ಅಂದರೆ ಸಜ್ಜನರ ಲಕ್ಷಣಗಳನ್ನು ತಿಳಿಸಿರೋದು ಇದರಿಂದ ಸತ್ವಗುಣ ಅನ್ನೋದು ಅಭಿವೃದ್ಧಿ ಆಗತ್ತೆ ಮತ್ತು ಇನ್ನೂ ಹೆಚ್ಚಿನ ಸತ್ವವೃದ್ಧಿಗೆ ಕಾರಣ ಆಗತ್ತೆ ಹೀಗೆ ಸತ್ವಗುಣದಿಂದ ಜ್ಞಾನ ಜ್ಞಾನದಿಂದ ಸತ್ವಗುಣದ ಅಭಿವೃದ್ಧಿ ಅನ್ನೋದು ಬೆಳೀತಾ ಹೋಗುತ್ತೆ ಕೊನೆಯಲ್ಲಿ ಅಪರೋಕ್ಷ ಜ್ಞಾನವನ್ನು ಸತ್ವಗುಣ ಉಂಟು ಮಾಡಿ ತಾನು ಆ ಸತ್ವ ಆ ಜ್ಞಾನದಿಂದನೇ ನಾಶ ಆಗ್ತಾ ಇದೆ ಅಂದರೆ ಲಿಂಗಶರೀರದ ಭಾಗವಾಗಿರುವಂತಹ ಸೂಕ್ಷ್ಮ ಮನಸ್ಸು ತ್ರಿಗುಣಾತ್ಮಕವಾಗಿದೆ ಸತ್ವ ರಜ ತಮ ಮೂರು ಗುಣಗಳು ಅದರಲ್ಲಿದೆ ಅದರಲ್ಲಿ ಸೇರಿರ್ತಕ್ಕಂತಹ ಸತ್ವಗುಣದ ಪ್ರಕಾಶ ಜೀವ ಸ್ವರೂಪಭೂತ ಮನಸ್ಸಿನ ಪ್ರಕಾಶದೊಂದಿಗೆ ಒಂದಕ್ಕೊಂದು ಸೇರಿಕೊಳ್ಳುತ್ತೆ ಹೇಗೆ ಅಂದರೆ ಇದ್ದಲಿನಲ್ಲಿ ಬೆಂಕಿ ಹೇಗೆ ಸೇರಿಕೊಳ್ಳುತ್ತೋ ಆ ರೀತಿಯಾಗಿ ಸೇರಿಕೊಳ್ಳುತ್ತೆ ಅದೇ ಅಪರೋಕ್ಷ ಜ್ಞಾನ ಅಂತ ಕರೆಸ್ಕೊಳತ್ತೆ ಹೀಗೆ ಅಪರೋಕ್ಷ ಜ್ಞಾನ ಅನ್ನೋದು ಲಿಂಗ ಶರೀರದಲ್ಲಿರ್ತಕ್ಕಂಥ ಜಡ ಮನಸ್ಸಿನ ಪರಿಣಾಮ ಲಿಂಗ ಶರೀರದ ಭಾಗವಾಗಿರುವಂತ ಸೂಕ್ಷ್ಮ ಮನಸು ಅದು ತ್ರಿಗುಣಾತ್ಮಕವಾಗಿದೆ ಅದರಲ್ಲಿ ಸೇರಿರುವಂಥ ಸತ್ವಗುಣದ ಪ್ರಕಾಶ ಜೀವ ಸ್ವರೂಪಭೂತವಾದ ಮನಸ್ಸಿನ ಪ್ರಕಾಶದೊಂದಿಗೆ ಇದ್ದಲಿನಲ್ಲಿ ಬೆಂಕಿಯಂತೆ ಸರ್ವತ್ರ ವ್ಯಾಪ್ತವಾಗಿರುತ್ತೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೆಯುತ್ತೆ ಸಜ್ಜನರಲ್ಲಿ ಕಾಮಕ್ರೋಧಾದಿ ದೋಷಗಳು ಸರ್ವತಾ ಸ್ವರೂಪಭೂತವಾಗಿ ಇರೋದಿಲ್ಲ ಜಡ ಮನಸ್ಸಿನ ಪರಿಣಾಮವಾಗಿ ಅವೆಲ್ಲ ಬಂದಿರುವಂಥದ್ದು ಆದ್ದರಿಂದ ಜಡ ಮನಸ್ಸಿನ ಪರಿಣಾಮವಾಗಿರ್ತಕ್ಕಂಥ ಅಪರೋಕ್ಷ ಅದೇ ಜಡ ಮನಸಿನ ಮನಸ್ಸಿನ ಪರಿಣಾಮವಾಗಿರುವ ಕಾಮಕ್ರೋಧಾದಿಗಳನ್ನು ಸುಟ್ಟಾಕತ್ತೆ ಕಾಮಕ್ರೋಧಾದಿಗಳು ಹುರಿದ ಅಥವಾ ಬೆಂದ ಕಾಳಿನಂತೆ ಮತ್ತೆ ಮೊಳಕೆ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ನಾಶವನ್ನು ಹೊಂದುತ್ತೆ ಅಜ್ಞಾನಿಗಳ ಕಾಮಕ್ರೋಧಾದಿಗಳಿಗೂ ಅಪರೋಕ್ಷ ಜ್ಞಾನಿಗಳ ಕಾಮಕ್ರೋಧಾದಿಗಳಿಗೂ ಇರುವಂತಹ ವ್ಯತ್ಯಾಸ ಅಂದರೆ ಇದೆ ಅಜ್ಞಾನಿಗಳಲ್ಲಿ ಇರ್ತಕ್ಕಂಥ ಕಾಮಕ್ರೋಧಾದಿಗಳು ಮತ್ತು ಅಭಿವೃದ್ಧಿಯನ್ನು ಹೊಂದುತ್ತೆ ಅದೇ ಜ್ಞಾನಿಗಳಲ್ಲಿರ್ತಕ್ಕಂಥ ಅಥವಾ ಅಪರೋಕ್ಷ ಜ್ಞಾನಿಗಳ ಕಾಮಕ್ರೋಧಾದಿಗಳು ಯಾವತ್ತೂ ಮತ್ತೆ ಅಭಿವೃದ್ಧಿಯನ್ನು ಹೊಂದಲ್ಲ ಹುರಿದ ಅಥವಾ ಬೆಂದ ಬೀಜ ಹೇಗೆ ಮೊಳಕೆ ಒಡೆಯೋದಿಲ್ವೋ ಹಾಗೆ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡುತ್ತೆ ದೇವತೆಗಳು ಋಷಿಗಳು ಎಲ್ಲ ಕೆಲವೊಮ್ಮೆ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಅಥವಾ ಜೀವದ್ವಯ ಆವೇಶದ ನಿಮಿತ್ತ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿಯಿಂದ ಕಾಮಕ್ರೋಧಾದಿಗಳಿಗೆ ವಶ ಆಗುವಂಥ ಸಂದರ್ಭಗಳಿರುತ್ತೆ ಆಗ ಬೆಂದ ಕಾಳಿನಂತೆ ಈತ ಈ ಕಾಮಕ್ರೋಧಾದಿಗಳು ಭಗವಂತನ ಚಿಂತ್ಯಾದ್ಭುತ ಮಹಿಮೆಯಿಂದ ತತ್ಕಾಲದಲ್ಲಿ ಮೊಳಕೆ ಹೊಡೆದು ಪ್ರಾರಬ್ಧವನ್ನು ಉಂಡು ಭೋಗ ಮಾಡಿದ ನಂತರ ತಾವೇ ಅದೃಶ್ಯವಾಗಿ ಹೋಗ್ತಾವೆ ಅದಕ್ಕೆ ದುಷ್ಟಾಂತವನ್ನು ಕೊಡ್ತಾರೆ ಗಾಳಿಗೆ ನೀರಲ್ಲಿ ಏಳುವಾಲೆ ನೀರಲ್ಲಿಯೇ ಹೇಗಲೀನ ಆಗತ್ತೋ ಹಾಗೆ ಅಂತ ಹೀಗೆ ಜಡ ಅಂತಃಕರಣದ ಅಥವಾ ಜಡ ಮನಸ್ಸಿನ ಪರಿಣಾಮ ಆದ್ದರಿಂದ ಅಪರೋಕ್ಷ ಅದೇ ಜಡ ಅಂತಃಕರಣದ ಪರಿಣಾಮವಾಗಿರ್ತಕ್ಕಂಥ ಸುಡುವಾಗಲೇ ಆ ಜಡ ಅಂತಃಕರ್ಣನೂ ಸುಟ್ಟೋಗುತ್ತೆ ಅಂದ್ರೆ ದುರ್ಬಲಗೊಂಡು ಕಾರ್ಯ ಕಾರ್ಯ ಆಗದೆ ನಾಶ ಆಗತ್ತೆ ಆದ್ದರಿಂದ ಅಪರೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥ ಅದಕ್ಕೆ ಅತ್ಯಂತ ಆಶ್ರಯವಾದ ಪ್ರಬಲವಾದ ಜಡ ಅಂತಃಕರ್ಣ ಈಗ ಇಲ್ಲದೇ ಇರೋದರಿಂದ ಕಟ್ಟಿಗೆ ಇಲ್ಲದ ಬೆಂಕಿಯಂತೆ ಅಪರೋಕ್ಷವು ತಾನೇ ಹಾರಿ ಹೋಗುತ್ತೆ ದೀಪ ಹಾರಿದರೆ ಕತ್ತಲೆ ಬರುತ್ತಲ್ವ ಅಂದರೆ ಜೀವ ಸ್ವರೂಪಭೂತವಾಗಿರ್ತಕ್ಕಂಥ ಅಪರೋಕ್ಷ ಪ್ರಕಾಶ ಆರೋದಿಲ್ಲ ಇದ್ದೇ ಇರುತ್ತೆ ಅದು ಮುಕ್ತಿಯಲಿ ಅನಂತ ಕಾಲದವರೆಗೂ ಇರುತ್ತೆ ಕತ್ತಲೆಗೆ ಅವಕಾಶನೆ ಇರೋದಿಲ್ಲ ಅದನ್ನು ಭಾಗವತ ಹೇಳ್ತಾರೆ ನಿರ್ಮಲವಾಗಿರ್ತಕ್ಕಂಥ ಅಪರೋಕ್ಷ ಕಾಮಕ್ರೋಧಾದಿಗಳಿಗೆ ಕಾರಣವಾದ ಜೀವಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅಂತ ಆವರಣಗಳನ್ನು ದೂರ ಮಾಡಿ ಕಾಮಕ್ರೋಧಾದಿಗಳನ್ನು ಸುಟ್ಟು ಹಾಕಿ ಸಂಸಾರಕ್ಕೆ ಮೂಲವಾಗಿರ್ತಕ್ಕಂಥ ಅವಿದ್ಯೆಯನ್ನು ಸುಟ್ಟು ಬಸವ ಮಾಡಿ ತಾನೂ ಕೂಡ ಕಟ್ಟಿಗೆ ಬೆಂಕಿಯಂತೆ ಹಾರಿ ಹೋಗುತ್ತೆ ಜ್ಞಾನ ಭಕ್ತಿ ವಿರಕ್ತಿ ವಿನಯ ಇವೆಲ್ಲವೂ ಕೂಡ ಸಜ್ಜನರ ಗುಣ ಯಾಕೆಂದ್ರೆ ಅಪರೋಕ್ಷ ಜ್ಞಾನವನ್ನು ಉಂಟು ಮಾಡತ್ತೆ ಆ ಅಪರೋಕ್ಷ ಜ್ಞಾನಾಜ್ಞೆ ಸಂಸಾರ ಕಾರಣವಾಗಿರ್ತಕ್ಕಂಥ ಲಿಂಗ ಶರೀರದ ಜಡ ಅಂತಃಕರಣದಿಂದ ಹುಟ್ಟಿ ಕೊನೆಗೆ ಅದನ್ನು ತಾನೇ ಸುಟ್ಟಾಕತ್ತೆ ಕೊನೆಗೆ ತಾನು ಆರಿಹೋಗತ್ತೆ ಈ ಸಜ್ಜನರ ಗುಣ ರಾಜಸ ತಾಮಸ ಜೀವರಲ್ಲಿ ಇರೋದು ಸಾಧ್ಯವೇ ಇಲ್ಲ ಇದೇ ಜ್ಞಾನದ ಮಹಿಮೆ ಆದ್ರಿಂದ ಋಷಿಗಳೆಲ್ಲ ಒಂದು ನಿರ್ಧಾರವನ್ನು ಮಾಡ್ತಾರೆ ವಯಸ್ಸಿನಿಂದ ಜ್ಯೇಷ್ಠತೆಯನ್ನು ಹಿರಿಯತನವನ್ನು ಅಳೆಯೋದು ಬೇಡ ಅಧ್ಯಯನ ಮಾಡಿದವನೇ ಹಿರಿಯ ಅಂತ ಅದಕ್ಕೆ ಮನುಸ್ಮೃತಿಕಾರ ಹೇಳ್ತಾನೆ ಮಗ ತಲೆ ತಂದೆಗೆ ತಲೆ ಮೇಲೆ ಕೈಯಿಟ್ಟು ಮಂತ್ರೋಪದೇಶ ಮಾಡದ ಅಂತಾದರೆ ತಂದೆ ಮಗನಿಗೆ ಕರಕಮಲ ಸಂಜಾತನಾಗಿ ಪುತ್ರ ಅಂತ ಕರೆಸ್ಕೊತಾನೆ ಮಗ ಮಂತ್ರೋಪದೇಶ ಮಾಡಿದ್ರಿಂದ ಪಿತಾ ಅಥವಾ ಗುರುಸ್ಥಾನಿಯನಾಗ್ತಾನೆ ಅಂತ ತಿಳಿಸ್ತಾರೆ ಇನ್ನು ಭಕ್ತಿ ಗುರುಗಳಲ್ಲಿ ಅವರನ್ನು ಪ್ರತಿಪಾದನೆ ಮಾಡತಕ್ಕಂಥ ವೇದ ಪುರಾಣ ಪಂಚರಾತ್ರಾದಿಗಳಲ್ಲಿ ಶ್ರದ್ಧೆ ಇರಬೇಕು ಆಸಕ್ತಿ ಇರಬೇಕು ಆಧಾರ ಇರಬೇಕು ಅದೇ ರೀತಿಯಾಗಿ ಸಂಗೀತಶಾಸ್ತ್ರಗಳಲ್ಲೂ ಭಗವಂತನ ಸರ್ವೋತ್ತಮತ್ವಜ್ಞಾನಕ್ಕೆ ಸಹಾಯಕವಾಗುವಂಥ ಅಂಶಗಳು ಪೋಷಕವಾಗಿರುವಂಥ ಅಂಶಗಳಿದೆ ಅಂತ ಆಧಾರವನ್ನು ಮಾಡಬೇಕು ಅಪರೋಕ್ಷ ಜ್ಞಾನಿಗಳಿಂದ ರಚಿತವಾಗಿರ್ತಕ್ಕಂಥ ಕೀರ್ತನಗಳಲ್ಲಿ ಉಪಲಕ್ಷಣೆಯ ಸುಳ್ಳಾದಿ ಉಗ ಭೋಗ ಇತ್ಯಾದಿ ಹರಿದಾಸರ ಕೃತಿಗಳಲ್ಲಿ ಅವುಗಳಿಂದ ಹಣಾ ಕೀರ್ತಿ ಪ್ರತಿಷ್ೆಯನ್ನು ಸಂಪಾದನೆ ಮಾಡ ಹೋದು ಅಂತ ಅದನ್ನು ಅಭ್ಯಾಸವನ್ನು ಯಾವತ್ತೂ ಮಾಡಬಾರ್ದು ಭಕ್ತಿ ಶಾಸ್ತ್ರಜ್ಞಾನ ಇಲ್ಲದೆ ಇರುವಾಗಲೂ ಅವು ಸರ್ವತಾ ನಿಷಿದ್ಧ ದೂರನೇ ಇರಬೇಕು ಅಂತ ಶಾಸ್ತ್ರಜ್ಞಾನ ಇಲ್ಲ ಭಕ್ತಿಯು ಅಲ್ಪ ಭಕ್ತಿ ಮಾತ್ರ ಇದೆ ಆದರೂ ಕೂಡ ಅದನ್ನು ಹಣ ಸಂಪಾದನೆಗೋ ಕೀರ್ತಿ ಸಂಪಾದನೆಗಾಗೋ ಪ್ರತಿಷ್ಠೆಗಾಗಿಯೋ ವಿನಿಯೋಗವನ್ನು ಸರ್ವತಾ ಮಾಡಬಾರ್ದು ಇಲ್ಲದೇ ಇದ್ದರೆ ಅಂದರೆ ಅದನ್ನು ದೂರ ಇಡದೇ ಇದ್ದರೆ ಭಕ್ತಿಶಾಸ್ತ್ರಾಧ್ಯಯನಕ್ಕೆ ಅಡ್ಡಿಯಾಗತ್ತೆ ಭಕ್ತಿಶಾಸ್ತ್ರಕ್ಕೆ ವಿರೋಧಿಯಾಗಿರ್ತಕ್ಕಂಥ ಅನಾಸ್ತಿಕ ದರ್ಶನಗಳನ್ನು ಸದಾ ನಿಂದನೆ ಮಾಡಬೇಕು ಇಲ್ಲದಿದ್ದರೆ ತಮಸ್ಸಾಗತ್ತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಶ್ರದ್ಧಾಂ ಭಾಗವತೇ ಶಾಸ್ತ್ರೇ ನಿಂದನಾಂ ಅನ್ಯತ್ರ ಚಾಪಿಹಿತ್ ಇನ್ನು ವೈರಾಗ್ಯ ಸ್ವಾಧ್ಯಾಯಕ್ಕೆ ಅನುಕೂಲ ಆಗುವಂತೆ ಅನುಕೂಲವಾದಷ್ಟು ಮಾತ್ರ ಹಣವನ್ನು ಸಂಪಾದನೆಯನ್ನು ಮಾಡಬೇಕು ವಿಷಯಗಳನ್ನು ಅನುಭವಿಸಬೇಕು ಅಧ್ಯಯನ ಪಾಠ ಪ್ರವಚನಾದಿಗಳಿಗೆ ವಿರೋಧ ಆಗ್ತಿದ್ರೆ ವಿಹಿತವಾಗಿರ್ತಕ್ಕಂಥ ವಿಷಯಗಳನ್ನೂ ಬಿಡಬೇಕು ಎಲ್ಲ ವಿಧಿ ನಿಷೇಧಗಳಿಗೂ ಇದು ಮೂಲ ಸೂತ್ರ ಅಂತ ವೈರಾಗ್ಯ ಅಂದರೆ ನಮಗೆ ಅಪರೋಕ್ಷ ಜ್ಞಾನ ಸಂಪಾದನೆಗೆ ಸಹಕಾರಿಯಾಗಿರುವಂಥ ವಿಚಾರದಲ್ಲಿ ಮಾತ್ರ ಆಸಕ್ತಿ ಇರಬೇಕು ಉದಾಹರಣೆಗೆ ದೇಹಾಭಿಮಾನವನ್ನು ಹೆಚ್ಚಾಗಿ ಮಾಡ್ತಾ ಕೂದ್ರೆ ನಾವು ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಗೊಳಿಸೋದು ಸಾಧ್ಯವೇ ಇಲ್ಲ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಪೋಷಣೆ ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಭಂಗ ಬರದಂತೆ ಮಾಡುವಂಥ ಸಾಮರ್ಥ್ಯಕ್ಕೆ ದೇಹ ಪೋಷಣೆ ಅಗತ್ಯನೇ ಹೊರತು ಬರೀ ದೇಹ ಪೋಷಣೆಯನ್ನೇ ಶರೀರ ಪೋಷಣೆಯನ್ನೇ ಮಾಡಿಕೊಂಡು ಮೋಕ್ಷ ಸಂಪಾದನೆಯ ಮಾರ್ಗದಿಂದ ಚ್ಯುತರಾಗಬಾರ್ದು ಕ್ಷುಧಿತಾನಾಂ ದುರ್ಬಗಾನಾಂ ಕುತೋಯೋಗ ಸಮಯ ಅಂತ ಹಸಿವಾಗಿರ್ತಕ್ಕಂಥ ದರಿದ್ರ ಜನರಿಗೆ ಅಧ್ಯಯನ ಧ್ಯಾನಗಳು ಹೇಗೆ ಕೈಗೂಡುತ್ತೆ ಸಾಧ್ಯ ಇಲ್ಲ ಸರಿ ಆದ್ದರಿಂದ ಉದರಾಭರಣಾರ್ಥಕ್ಕೆ ಶರೀರ ಪೋಷಣೆಗೆ ಎಷ್ಟು ಬೇಕೋ ಅಷ್ಟೇ ಊಟ ಉಪಚಾರ ಇರಬೇಕೇ ಹೊರತು ದಿನ ಅದರೊಳಗೆ ಕಾಲವನ್ನು ಕಳಿಬಾರ್ದು ಸ್ವಾಧ್ಯಾಯ ತಪಸ್ಸು ಅದಕ್ಕೆಲ್ಲ ವಿರೋಧ ಆಗದೆ ಇರೋ ರೀತಿಯಲ್ಲಿ ಎಷ್ಟು ಸಾಧ್ಯನೋ ಆ ರೀತಿಯಾಗಿ ಮಾಡಬೇಕು ಅಂತ ವಿಷಯ ಅಂದರೆ ವಿದ್ಯಾಹೀನರನ್ನು ವಯಸ್ಸಾದವ್ರನ್ನ ರೂಪ ಸೌಂದರ್ಯ ಐಶ್ವರ್ಯಗಳು ಇಲ್ಲದೇ ಇರೋರನ್ನ ಜಾತಿಭ್ರಷ್ಟರನ್ನು ಪ್ರಾರಬ್ಧವಶರು ಅಂತ ದಯದಿಂದ ಕಾಣಬೇಕೇ ಹೊರತು ತಾನು ಎಲ್ಲ ವಿಧದಿಂದಲೂ ಉತ್ತಮನಾಗಿ ದೈನಿಂತ ಅಹಂಕಾರವನ್ನು ಪಡಬಾರ್ದು ಅಂತ ಮನುಸ್ಮೃತಿಕಾರ ಹೇಳ್ತಾರೆ ಅಥವಾ ಅಂಗವೈಕಲ್ಯ ಇದ್ದೋರನ್ನು ಅಥವಾ ಈಗ ಅಧಿಕ ಅಂಗರು ಅಂದರೆ ಕೈಯಲ್ಲಿ ಐದು ಬೆರಳಿರಬೇಕು ನಿಯಮ ಆರು ಏಳು ಇರೋದು ಈ ರೀತಿ ಅಧಿಕ ಅಂಗ ಇದ್ದವ್ರನ್ನ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವೈಚಿತ್ರ್ಯಗಳನ್ನೆಲ್ಲ ಜಗತ್ತಿನಲ್ಲಿ ಏನು ನೋಡ್ತೀವಿ ಅವರನ್ನು ಪ್ರಾರಬ್ಧ ಕರ್ಮದಿಂದ ಈ ರೀತಿಯಾಗಿದೆ ಪಾಪ ಅಂತ ಅವ್ರ ಮೇಲೆ ಅನುಕಂಪದಾಯೇ ಇರಬೇಕೆ ಹೊರತು ನಾನು ಎಲ್ಲ ವಿಧದಿಂದ ಚೆನ್ನಾಗಿದ್ದೀನಿ ಉತ್ತಮನಾಗಿದ್ದೀನಿ ಅಂತ ಎಂದು ಸರ್ವತ ಅಹಂಕಾರವನ್ನು ಪಡಬಾರದು ಅಂತ ಮನುಸ್ಮೃತಿಕಾರ ತಿಳಿಸ್ತಾ ಇನ್ನು ಪುರಾಣ ಶಾಸ್ತ್ರ ಶ್ರವಣ ವೇದಾಂತದ ರಹಸ್ಯ ತತ್ವಜ್ಞಾನದ ಅಭಿವೃದ್ಧಿಗಾಗಿ ಧಾರ್ಯಕ್ಕಾಗಿ ನಿರಂತರವಾಗಿ ಸತ್ಶಾಸ್ತ್ರಗಳ ಅಧ್ಯಯನ ಪಠಣ ಶ್ರವಣಾದಿಗಳನ್ನು ಮಾಡಲೇಬೇಕು ನಿರ್ಣಾಯಕವಾಗಿರ್ತಕ್ಕಂಥ ಬ್ರಹ್ಮಸೂತ್ರಗಳು ಅವುಗಳನ್ನು ಉದಾಹರಣೆ ಮಾಡಿ ಏನು ಶಾಸ್ತ್ರ ಪುರಾಣ ಹರಿಕಥೆ ಅಂದರೆ ಭಗವದ್ಭಿಷೇಕವಾಗಿರ್ತಕ್ಕಂಥ ಕಥೆಯನ್ನು ನಿರಂತರವಾಗಿ ಶ್ರವಣ ಆದಿಗಳನ್ನು ಮಾಡಲೇಬೇಕು ಚಿಂತನ ಅಂದರೆ ನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಪರಾತತ್ವ ಚಿಂತನೆಯನ್ನು ಮಾಡಬೇಕು ಅಂತ ಯಜ್ಞವಲ್ಕ ಸ್ಮೃತಿಯಲ್ಲಿ ತಿಳಿಸ್ತಾರೆ ಬ್ರಾಹ್ಮೆ ಮುಹೂರ್ತೇ ಚೋತ್ತಾಯ ಚಿಂತೆಯೇ ದಾತ್ಮನೋ ಹಿತಮಂತ ಮಾ ದಾನ ಇನ್ನು ದಾನ ದೇವ ಪಿತೃ ಬ್ರುತ್ಯ ಅತಿತಿ ಬಂದು ಜನರಿಗೆ ಅನ್ನ ನೀಡದೆ ತಾನೇ ಭರ್ಜರಿಯಾಗಿ ಊಟ ಮಾಡಿದರೆ ಊಟ ಅಥವಾ ಭೋಜನ ಅನ್ನೋದು ವಿಷ ಆಗುತ್ತೆ ಯಾಕೆಂದರೆ ಅನ್ನ ಹೇಳತ್ತೆ ರೋಗಗಳ ಮೂಲಕ ತಾನು ಈ ಈತನನ್ನು ಅವನಿಗೆ ಗೊತ್ತಾಗದಂತೆ ನಾನು ಪೀಡಿಸ್ತೀನಿ ಅವನ ಮೃತ್ತಿಗೆ ನಾನೇ ಕಾರಣನಾಗ್ತೀನಿ ಯಾಕಂದರೆ ಅವನು ದಾನಾದಿಗಳನ್ನು ಮಾಡಿಲ್ಲ ದೇವ ಪಿತೃ ಮೃತ್ಯ ಅತಿಥಿ ಇವರಿಗೆಲ್ಲ ಅನ್ನದಾನಾದಿಗಳನ್ನು ಮಾಡಲೇಬೇಕು ಆ ದಾನದ ವಿಚಾರವನ್ನು ವಿಶೇಷವಾಗಿ ಗೀತೆಯಲ್ಲಿ ತಿಳಿಸ್ತಾರೆ ಸಾತ್ವಿಕ ದಾನ ರಾಜಸದಾನ ಮತ್ತು ತಾಮಸ ದಾನ ತಿಳಿದು ಅದನ್ನು ಆಚರಣೆಯನ್ನು ಮಾಡಬೇಕು ಇಲ್ಲದೇ ಇದ್ದರೆ ದಾನವನ್ನು ಮಾಡದೇ ಇದ್ದರೆ ನಾದತ್ತ ಉಪಭುಜತೆ ನಮಗೆ ಅದನ್ನು ಭೋಗ ಮಾಡೋದಕ್ಕೆ ಅಧಿಕಾರ ಇಲ್ಲ ದಾನಾದಿಗಳನ್ನು ಮಾಡಿದರೆ ಮಾತ್ರ ಭಗವಂತ ನಮಗೆ ಅದನ್ನು ಅನುಗ್ರಹಿಸ್ತಾನೆ ಇದ್ದರೆ ಇಲ್ಲ ಇನ್ನು ಶ್ರಮ ಅಧರ್ಮದಿಂದ ಅನ್ನವನ್ನ ಯಾವತ್ತೂ ಸಂಪಾದನೆ ಮಾಡಬಾರ್ದು ಅದನ್ನು ಉಂಡ್ಲಬಾರ್ದು ಸುಖ ಭೋಗವನ್ನು ಅನುಭವಿಸೋದ್ರೊಳಗೆ ಸಂಯಮ ಇರಬೇಕು ಇಂದ್ರಿಯ ನಿಗ್ರಹವನ್ನು ಹೊಂದಿರಬೇಕು ಧಮ ಹಸ್ತಚಾಪಲ್ಲಿ ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡೋದು ನಿಷಿದ್ಧವಾಗಿರ್ತಕ್ಕಂಥ ಪೇಯಗಳನ್ನು ಕುಡಿದು ಅರ್ಥನ ಮಾಡೋದು ಅಶ್ಲೀಲವಾಗಿರ್ತಕ್ಕಂಥ ದೃಶ್ಯಗಳನ್ನು ನೋಡೋದು ಈ ರೀತಿಯೆಲ್ಲ ಮಾಡಬಾರ್ದು ಇಂದ್ರಿಯ ನಿಗ್ರಹವನ್ನು ಸಾಧಿಸಬೇಕು ಯಜ್ಞ ಅಂದರೆ ಯಜದೇವ ಪೂಜಾ ಸರ್ವಯಜ್ಞಭುಕ್ತನಾಗಿರ್ತಕ್ಕಂಥವನು ಭಗವಂತನೇ ಅನ್ನೋ ಪರಿಜ್ಞಾನ ಇದ್ರೆ ಎಲ್ಲ ಕರ್ಮವೂ ಕೂಡ ಯಜ್ಞ ಆಗತ್ತೆ ಅದು ಬಂಧಕ್ಕೆ ಆಗೋದಿಲ್ಲ ಬದಲಿಗೆ ಮೋಚಕ ಆಗತ್ತೆ ಫಲದಲ್ಲಿ ಅಪೇಕ್ಷೆ ಇಲ್ಲದೆ ಶರೀರ ಇಂದ್ರಿಯಗಳಲ್ಲಿ ಹೆಚ್ಚಿನ ಅಭಿಮಾನ ದುರಭಿಮಾನ ಇಲ್ಲದೆ ಇದ್ದಂಗೆ ಭಗವಂತನೇ ಸ್ವತಂತ್ರಕರ್ತ ನಿತ್ಯಪ್ತ ಅಂತ ತಿಳ್ಕೊಂಡು ಜ್ಞಾನ ಸಾಧನೆಗಾಗಿ ಅವನನ್ನು ಒಲಿಸ್ಕೊಳ್ಳೋದಕ್ಕಾಗಿ ಕರ್ಮ ಮಾಡಿದರೆ ಅದು ಯಜ್ಞ ಆಗತ್ತೆ ಅದು ಸಂಸಾರ ಬಂಧನದಿಂದ ಬಿಡುಗಡೆಗೆ ಕಾರಣ ಆಗತ್ತೆ ಹೊರತು ಸಂಸಾರ ಬಂಧನಕ್ಕೆ ಕಾರಣ ಆಗೋದಿಲ್ಲ ಇನ ಸತ್ಯ ಹರಿಭಕ್ತರಿಗೆ ಪ್ರಿಯವಾಗುವಂಥ ಹಿತವಾಗುವಂತಹ ಮಾತೆ ಸತ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ ಯತ್ ಯತ್ ಸತಾ ಹಿತಮತ್ಯಂತಂ ತತ್ ಸತ್ಯಂ ಇತಿ ನಿಶ್ಚಯ ಹರಿಭಕ್ತರಿಗೆ ಪ್ರಿಯವಾದ ಹಿತವಾಗುವಂತಹ ಮಾತೆ ಸತ್ಯ ಅಂತ ಕರೆಸ್ಕೊಳತ್ತೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯತ್ ಸತ್ಯಂ ಅಪ್ರಿಯಂ ಸತ್ಯ ಹೇಳಬೇಕು ಪ್ರಿಯವಾದ ಸತ್ಯವನ್ನು ಹೇಳಬೇಕು ಅಪ್ರಿಯವಾದ ಸತ್ಯವನ್ನು ಯಾವತ್ತೂ ಹೇಳಬಾರ್ದು ಈ ರೀತಿಯಾಗಿ ಶಾಸ್ತ್ರ ತಿಳಿಸ್ತಾ ಇದೆ ಅಹಿಂಸೆ ಇನ್ನೊಬ್ಬರಿಗೆ ಏನೋ ಹಿಂಸೆಯಾಗದೇ ಇದ್ದಂತೆ ಅಥವಾ ಅಲ್ಪ ಹಿಂಸೆಯಾಗುವಂತೆ ತಾನು ಬದುಕಬೇಕು ಜೀವೋ ಜೀವಸ್ಯ ಜೀವನಂ ಅಂತ ಸಸ್ಯಗಳಿಗೂ ಕೂಡ ಹಿಂಸೆ ಆಗದಂತೆ ಉಣಬೇಕು ಅಂತಾದರೆ ಅದು ಶಕ್ಯ ಅಲ್ಲ ಆದ್ದರಿಂದ ಯಜ್ಞರೂಪವಾಗಿ ಹಿಂಸೆ ಮಾಡೋದು ವೈರಭಾವನೆ ಕ್ರೌರ್ಯ ಇದೆಲ್ಲ ಇರಬಾರ್ದು ಎಲ್ಲ ಸರ್ವೇ ಜನಾಖಿನೋಬಂತು ಅಂತ ಎಲ್ಲ ಜೀವಜಂತುಗಳಿಗೂ ಸುಖವಾಗಲಿ ಅನ್ನೋ ಉದ್ದೇಶವಿದ್ರೆ. ಅದು ಅಹಿಂಸನೇ ಆಗತ್ತೆ ಮನುಸ್ಮೃತಿಕಾರ ಹೇಳ್ತಾನೆ ಅದ್ರೋಹೇಣೈವ ಭೂತಾನಂ ಅಲ್ಪದ್ರೋಹೇಣವಾ ಪುನಃ ಯಾವ ವೃತ್ತಿಸ್ತಾಂ ಸಮಸ್ತಾಯ ವಿಪ್ರೋ ಜೀವೇದ ನಾಪದಿ ಭೂತದಯೇ ಎಲ್ಲ ಪ್ರಾಣಿಗಳಲ್ಲೂ ಕೂಡ ದೇಹ ಅನ್ನ ಇರಬೇಕು ಪರಲೋಕದಲ್ಲಿ ಸಹಾಯಕ್ಕಾಗಿ ಸಾವಕಾಶವಾಗಿ ಧರ್ಮ ಸಂಪಾದನೆಯನ್ನು ಮಾಡಬೇಕು ಅದರಲ್ಲಿ ಯಾವ ಜಂತುವಿಗೂ ಹಿಂಸೆ ಆಗದೇ ಇದ್ದಂತೆ ನಡ್ಕೋಬೇಕು ಧ್ಯಾನ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾನೆ ಎಲ್ಲ ಕರ್ಮಗಳನ್ನು ಮಾಡಬೇಕು ಇಲ್ಲದೇ ಇದ್ದರೆ ಏನು ಕರ್ಮ ಮಾಡಿದರೂ ಕೂಡ ಅದು ಬಂದಕ್ಕಾಗತ್ತೆ ಮೋಚಕ ಆಗೋದಿಲ್ಲ ವೇದಾಧ್ಯಯನವೂ ಕೂಡ ಅನರ್ಥಕರನೇ ಆಗತ್ತೆ ವೇದಾಧ್ಯಯನ ಅಧಿಕಾರವೂ ಅವನಿಗೆ ಇಲ್ಲದೇ ಇದ್ದಂಥ ಆಗತ್ತೆ ಅದರಿಂದ ಧ್ಯಾನ ಅನ್ನೋದು ಸದಾ ಕಲ ಮಾಡಬೇಕು ಭಗವನ್ ನಾಮ ಸಂಕೀರ್ತನ ಶ್ರೀಪಾದರಾಜರು ತಿಳಿಸುವಂತೆ ಧ್ಯಾನವು ಕೃತಯುಗದಿ ಯಜ್ಞವು ತ್ರೇತಾಯುಗದಿ ದಾನವು ಮಂತಕನ ದೇವತಾರ್ಚನೆ ದ್ವಾಪರದಲ್ಲಿ ಆ ನರರಿಗೆ ಎಷ್ಟೆಷ್ಟು ಫಲವೋ ಅಷ್ಟು ಫಲವು ಕಲಿಯುಗದಲ್ಲಿ ಗಾನದಲ್ಲಿ ಕೇಶವ ಎನ್ನಲು ಮುಕುತಿಯನಿ ಅಂತ ಕಲಿಯುಗದಲ್ಲಿ ಕೃತತ್ರೇತ ದ್ವಾಪರ ಯುಗದಲ್ಲಿ ಇಷ್ಟು ಆಯುಸ್ಸು ಶಕ್ತಿ ಇತ್ಯಾದಿ ಯಾವುದೂ ಜೀವನಿಗೆ ಇಲ್ಲ ಆದ್ದರಿಂದ ಕಲಿಯುಗದಳು ಹರಿನಾಮವನೆದರೆ ಕುಲಕೋಟಿಗಳು ಉದ್ಧರಿಸುವು ಅಂತ ಈ ರೀತಿಯಾಗಿ ಇರಬೇಕು ಮೌನ ಮೌನ ಅಂದರೆ ಮಾತನಾಡದೆ ಇರೋದಿಲ್ಲ ಕೆಟ್ಟ ಮಾತು ಅಶುಭವಾದ ಮಾತನ್ನು ಆಡಬೇಡ ಅಂತ ಶಾಸ್ತ್ರಕಾರ ತಿಳಿಸ್ತಾನೆ ಹೀಗೆ ಮಾತು ಮಾಣಿಕ್ಯ ನುಡಿದರೆ ಮಾತು ಮುತ್ತಿನಂತಿರಬೇಕು ಅಂತ ಇದು ಸಜ್ಜನರ ಲಕ್ಷಣ ಜಪ ಜಾತಾತ್ ಪಾತೀತಿ ಜಪ ಯಾರು ಸೃಷ್ಟಿಗೆ ಬಂದಿರ್ತಾರೋ ಅವರು ಜಪ ಮಾಡಿದರೆ ಅವರಿಗೆ ಜನನ ಮರಣರೂಪವಾದ ಸಂಸಾರದಿಂದ ಬಿಡುಗಡೆಯನ್ನು ಮಾಡುತ್ತೆ ಜಪ ಪರಮಾತ್ಮನಲ್ಲಿ ಸಮ ಸಮನ್ವಯ ಮಾಡುವ ಸಂದರ್ಭದಲ್ಲಿ ಜಪ ಶಬ್ದವನ್ನು ಜಕಾರೋ ಜನ್ಮ ಪಕಾರೋ ಪಾಪನಾಶನಃ ವೈಶ್ವದೇವ ಬಲಿಹರಣ ಶ್ರಾದ್ದ ಅತಿಥಿ ಅಂತ ನಾಲ್ಕು ಬಗೆಯಾಗಿರ್ತಕ್ಕಂಥ ಪಾಕಯಜ್ಞಗಳಾಗಲಿ ಸರ್ವಾಂಗೋಪೇತವಾಗಿರ್ತಕ್ಕಂಥ ಅಗ್ನಿಷ್ಠೋಮಾದಿ ಮಹಾಯಾಗಗಳಾಗಲಿ ಜಪಯಜ್ಞಕ್ಕೆ ಹದಿನಾರನೇ ಒಂದು ಅಂಶದಷ್ಟು ಸಮ ಅಲ್ಲ ಬ್ರಾಹ್ಮಣ ಬ್ರಾಹ್ಮಣನಾಗುವುದೇ ಜಪದ ಬಲದಿಂದ ಬ್ರಾಹ್ಮಣ್ಯನ ಉಳಿಸ್ಕೊಳ್ಳೋದೇ ಜಪ ಅನುಷ್ಠಾನದಿಂದ ಬೇರೆ ಜಪವನ್ನಾದರೂ ಬಿಡ್ಬೋದು ಆದರೆ ಗಾಯತ್ರಿ ಜಪವನ್ನು ಸ್ತ್ರೀಯರು ಕೃಷ್ಣಮಂತ ಜಪವನ್ನು ಯಾವತ್ತೂ ಬಿಡಬಾರ್ದು ಗಾಯತ್ರಿ ಜಪದಿಂದಲೇ ಬ್ರಾಹ್ಮಣ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ತಾನೆ ಅಂತ ಮನುಸ್ಮೃತಿಕಾರ ಹೇಳ್ತಾನೆ ತಪ ತಂದೆ ತಾಯಿಯ ಸೇವೆಯಿಂದ ಸ್ವರ್ಗ ಲೋಕಸುಖ ಗುರು ಸೇವೆಯಿಂದ ಮೋಕ್ಷ ಸುಖಗಳೆಲ್ಲ ಪ್ರಾಪ್ತಿ ಆದರೆ ಈ ಮೂರು ಜನರ ಸೇವೆ ಅತ್ಯುತ್ತಮವಾಗಿರ್ತಕ್ಕಂಥ ತಪಸ್ಸು ಅಂತ ಭಾವಿಸ್ಬೇಕು ಅವರ ಅನುಮತಿ ಪಡೆಯದೆ ಬೇರೆ ಧರ್ಮ ಕಾರ್ಯವನ್ನು ನಡೆಸಬಾರ್ದು ಅಂತ ಮನುಸ್ಮೃತಿಕಾರ ಹೇಳ್ತ ವ್ರತ ಏಕಾದಶಿ ಮೊದಲಾಗಿರ್ತಕ್ಕಂಥ ವ್ರತ ನಿತ್ಯ ಮಾಡದೇ ಇದ್ದರೆ ಮಹಾಪಾಪ ಮಾಡಿದರೆ ಮಹಾಪುಣ್ಯ ಇನ್ನು ಸಿದ್ಧಿವಿನಾಯಕ ವ್ರತ ಇದೆಲ್ಲ ಕಾಮ್ಯಕರ್ಮಗಳು ಕಾಮ್ಯ ವ್ರತಗಳು ಅಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೆ ಅದನ್ನು ಅರ್ಪಣೆಯನ್ನ ಮಾಡಬೇಕು ಜಗತ್ ವೃಕ್ಷಕ್ಕೆ ಮೂಲದಂತಿರುವಂತಹ ಭಗವಂತನಿಗೆ ವ್ರತವನ್ನು ಸಮರ್ಪಣೆ ಮಾಡಿದರೆ ಮಾತ್ರ ಆ ಎಲ್ಲ ದೇವತೆಗಳ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ ಆ ದೇವತೆಗಳ ಅಂತರ್ಯಾಮಿಯಾಗಿರುವ ಭಗವಂತನ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ ಆಗ ತೃಪ್ತಿ ಅನ್ನೋದು ಸಿಗತ್ತೆ ಪಾದಪಗಳಡಿ ಗೆರೆಯ ಸಲೀಲವು ತೋದು ಕೊಂಬೆಗಳುಬ್ಬಿ ಪುಷ್ಪಸ್ವಾದ ಫಲವಿ ಬಂಧದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗುಡ ಜಗಕ್ಕೆ ಅಂತ ದಾಸರು ತಿಳಿಸ್ದಂಗೆ ಭಾಗವತದ ಮಾತು ಯಥಾ ಹಿ ಸ್ಕಂದ ಶಾಖಾಂ ತರೋರ್ ಮೂಲಾಪಸೇಚನ ಏವಮಾರಾಧನ ವಿಷ್ಣೋ ಸರ್ವೇಶಾಂ ಮರದ ಬುಡಕ್ಕೆ ಬೇರಿಗೆ ನೀರು ಹಾಕಿದಾಗ ಶಾಖ ಉಪಶಾಖೆಗಳೆಲ್ಲ ಉಬ್ಬಿ ಬೇಕಾದಷ್ಟು ಸ್ವಾದವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಕೊಡುತ್ತೆ ಅದೇ ರೀತಿಯಾಗಿ ಭಗವಂತ ಅಂತರ್ಯಾಮಿ ಭಗವಂತ ಪ್ರೀತನಾದರೆ ಅವನೆ ದೇವತೆಗಳ ಮೂಲಕ ಅಯಾಜೀವರಿಗೆ ಅವರವರಿಗೆ ಯೋಗ್ಯವಾದ ಫಲವನ್ನು ಕೊಡ್ತಾನೆ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅನ್ಯ ದೇವತೆಗಳ ಉಪಾಸನೆಯಲ್ಲಿ ಪರಮಾತ್ಮನ ಸ್ಮರಣೆ ಮಾಡದೇ ಇದ್ದರೆ ಆ ಕರ್ಮ ಆಸುರಿ ಅಂತ ಕರೆಸ್ಕೊಳತ್ತೆ ವಿಷ್ಣು ಸ್ಮೃತಿ ವಿಹೀನಾ ವಿಷ್ಣು ಸ್ಮೃತಿ ವಿಹೀನಾಥ ಪೂಜಾ ಸ್ಯಾದ್ ಆಸುರಿ ಮತ ಆದ್ದರಿಂದ ದುಷ್ಟ ಫಲವೇ ಸಿಗತ್ತೆ ಹೊರತು ಶುಭ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮನು ಸ್ಮರಣಪೂರ್ವಕವಾಗಿರ್ತಕ್ಕಂಥ ವ್ರತವೇ ಪರಮಾತ್ಮನಿಗೆ ಪ್ರಿಯ ಅನಿಸಿ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಅನ್ನೋದಾಗತ್ತೆ ಪ್ರಾರಬ್ಧ ಕರ್ಮ ಔಷಧಿಯಿಂದ ವಿಷ್ಣು ಭಕ್ತರು ಹೀಗೆ ವಿಷ್ಣು ಸ್ಮರಣಪೂರ್ವಕವಾಗಿ ಅನ್ಯದೇವತಾ ವ್ರತವನ್ನು ಮಾಡಿದರೆ ಪಾಪ ಇಲ್ಲ ಆದ್ದರಿಂದ ಅದು ಕೂಡ ಸಜ್ಜನರ ಲಕ್ಷಣ ಸ್ನಾನ ಎಲ್ಲ ಕರ್ಮಗಳಿಗೂ ಒಳ್ಳೆಯ ತೀರ್ಥಗಳಲ್ಲಿ ಸ್ನಾನ ಶೌಚಗಳು ಅಂಗವಾಗಿವೆ ಸ್ನಾನದ ವಿಚಾರವನ್ನು ಹೇಳುವಾಗ ಹತ್ತು ರೀತಿಯಾಗಿರ್ತಕ್ಕಂಥ ಸ್ನಾನವನ್ನು ಹೇಳ್ತಾರೆ ಭಸ್ಮಸ್ನಾನ ಮೃತಿಕಾ ಸ್ನಾನ ಗೋಮಯ ಸ್ನಾನ ಗೋಮೂತ್ರ ಸ್ನಾನ ಗೋದುಗ್ಧಸ್ನಾನ ಗೋಧಧಿಸ್ನಾನ ಗೋಮೃತಸ್ನಾನ ಸರ್ವೋಷಧ ಸ್ನಾನ ಕುಶೋಧಕ ಸ್ನಾನ ಮತ್ತು ಮಧುಸ್ನಾನ ಈ ಎಲ್ಲ ಸ್ನಾನ ಮಾಡುವಾಗಲೂ ಪುಂಡರೀಕಾಕ್ಷನ ಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯಕ ಅತಿ ನೀಲ ಘನ ಶ್ಯಾಮ್ ನಲಿನ ಆಯತ ಸ್ಮರಾಮಿ ಪುಂಡರಿ ಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ಈ ರೀತಿಯಾಗಿ ಧ್ಯಾನ ಸ್ನಾನವನ್ನು ಅವಶ್ಯವಾಗಿ ಮಾಡಲೇಬೇಕು ಶಿರಸ್ಸಿನಲ್ಲಿರುವಂತಹ ವಾಸುದೇವರೂಪಿ ಪರಮಾತ್ಮನಿಗೆ ಇದು ಅಭಿಷೇಕ ಅಂತ ಪುರುಷ ಸೂಕ್ತದಿಂದ ಶುದ್ಧೋತಕ ಮಾಡಬೇಕು ಅಂತ ಹರಿಕಥಾಂಬ್ರಸಾರದಲ್ಲೇ ಜಗನ್ನಾಥಾಸರು ಹೇಳಿಕೊಡ್ತಾರೆ ಶ್ರೀವರರಿಗ ಅಭಿಷೇಕವೆಂದರ್ ದೀವ ಸುಂದರಯೊಳಗೆ ಪಲ್ಲವ ಆವ ಜಲದಲ್ಲಿ ಮಿಂದರಿಯು ಸರಿ ಗಂಗಾದಿತೀರ್ಥಗಳು ತಾವರಿದು ಬಂದಲ್ಲೇ ನಡೆಗೊಂಡೀವರು ಅಖಿಲಾರ್ಥಗಳನ್ನ ಅರಿಯದ ಜೀವರು ಅಮರತರಂಗಿಣಿಯ ಐದಿದರ ಫಲವೇನು ಅಂತ ಅಂತರಿ ಆಮೇಲೆ ಪರಮಾತ್ಮನಿಗೆ ಇದು ಸ್ನಾನ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಆ ಜಲದಲ್ಲಿ ಬಂದು ಸನ್ನಿಹಿತರಾಗ್ತಾರೆ ಪರಮಾತ್ಮನಿಗೆ ಅಭಿಷೇಕ ಅನ್ನೋ ಉಪಾಸನೆಯಿಂದ ಇನ್ನು ಮಂತ್ರ ಅಮಂತ್ರಕ ಕ್ರಿಯಾಕ್ವಾಬಿ ನೈವರ್ಚಾದಿಷು ವಿದ್ಯತೆ ಮಂತ್ರ ಇಲ್ಲದೇ ಇದ್ದರೆ ಪ್ರತಿಮಾ ಪೂಜೆ ಆಗೋದೇ ಇಲ್ಲ ಹೋಮ ಹೋಮನೇ ಆಗೋದಿಲ್ಲ ತರ್ಪಣ ತರ್ಪಣೆ ಆಗುವುದಿಲ್ಲ ಅಂತ ಪಂಚರಾತ್ರದಲ್ಲಿ ತಿಳಿಸ್ತಾರೆ ಮಂತ್ರ ಮನ್ ಪ್ಲಸ್ ತ್ರ ಅಂತ ಎರಡು ಮನ್ ಮನ್ನಂದರೆ ಮನನ ಮಂತ್ರದ ಅರ್ಥ ಜ್ಞಾನ ಅನುಸಂಧಾನ ಮಾನಾತ್ ತ್ರ ಅಂತ ಹಾಗೆ ಚಿಂತನೆ ಮಾಡಿದರೆ ಮಾತ್ರ ತ್ರಾಯತೆ ಮಂತ್ರ ನಮ್ಮನ್ನು ರಕ್ಷಣೆ ಮಾಡತ್ತೆ ಅರ್ಥ ಜ್ಞಾನ ಅನುಸಂಧಾನ ಇಲ್ಲದೆ ಮಂತ್ರವನ್ನು ಜಪ ಮಾಡಿದರೆ ಅದು ವ್ಯರ್ಥ ಆದ್ದರಿಂದ ಮಂತ್ರಾರ್ಥಗಳನ್ನು ತಿಳಿದುಕೊಂಡು ಅನುಸಂಧಾನ ಮಾಡಬೇಕು ಅಂತ ಶ್ರುತಿಗಳು ಹೇಳ್ತಾ ಇದೆ ಮಂತ್ರದ ಅರ್ಥಜ್ಞಾನ ಪೂರ್ವಕ ಭಕ್ತಿಯಿಂದ ಪೂಜೆ ಹೋಮ ಹವನ ಏನು ಮಾಡಿದರೂ ಕೂಡ ಕರ್ಮ ಸಾತ್ವಿಕವಾಗಿದ್ದು ಅದು ಸಜ್ಜನರ ಲಕ್ಷಣ ಅಂತ ಕರೆಸ್ಕೊಳತ್ತೆ ಇಲ್ಲಾಂದರೆ ಅಸೂರಿ ಲಕ್ಷಣ ಅಂತ ಅನರ್ಥ ಫಲಕ್ಕೆ ದಾರಿಯಾಗತ್ತೆ ಇನ್ನು ಸ್ತೋತ್ರ ಸ್ತವೈರುಚ್ಚಾವಚ ಶ್ರೌತೈ ಪೌರಾಣೈ ಪ್ರಕೃತೈರಪಿ ಸ್ತುತ್ವಾ ಪ್ರಸೀದ ಭಗವನ್ ನಿತಿ ವಂದೇತ ದಂಡವತ ವೈದಿಕ ಪೌರಾಣಿಕ ಪ್ರಾಕೃತ ಭಾಷೆಯಾಗಿರ್ತಕ್ಕಂಥ ದೊಡ್ಡ ಅಥವಾ ಸಣ್ಣ ಸ್ತವ ಅಂದರೆ ಸ್ತೋತ್ರಗಳಿಂದ ಸ್ತುತಿಸಿ ಭಗವಂತನನ್ನು ನೀನು ಪ್ರಸನ್ನನಾಗೂ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಬೇಕು ಷೋಡಶ ಪೂಜೆ ಮಾಡ್ಬೇಕಾದ್ರೆ ಇದು ಕೊನೆಯ ಹಂತ ಸ್ತೋತ್ರ ಪಠಣ ಇಲ್ಲಿ ಪ್ರಾಕೃತ ಭಾಷಾ ಪದ ಸುಳಾದಿಗಳನ್ನೂ ಹಾಡಬೇಕು ಅಂತ ಭಾಗವತದಲ್ಲಿ ಇರೋದರಿಂದ ಪ್ರಾಕೃತ ಕಾವ್ಯ ಇದು ಅಂತ ಹರಿಕತಾಂಸಾರವನ್ನು ನಿಂದನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಂತ ತಿಳಿಸ್ತಾರೆ ಒಂದನ ಒಂದನ ಅನ್ನೋದು ಎರಡು ಬಗೆಯಾಗಿ ಅವಿವಾದನ ಒಂದು ದಂಡ ಪ್ರಣಾಮ ಅಂತ ಷಷ್ಟಾಂಗ ನಮಸ್ಕಾರ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಮ್ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಏರಿತಃ ಅಂತ ಎದೆ ತಲೆ ಕಣ್ಣು ಮನಸ್ಸು ಮಂತ್ರ ಕಾಲು ಕೈ ಮೊಣಕಾಲು ಹೀಗೆ ಎಂಟು ಅಂಗಗಳಿಂದ ಷಷ್ಠ ಅಂಗ ಅಂದರೆ ಎಂಟು ಅಂಗಗಳಿಂದ ಸಹಿತವಾಗಿ ನಮಸ್ಕಾರವನ್ನು ಮಾಡುವುದು ಅಂತ ಇನ್ನೊಂದು ಅಭಿವಾದನ ಅಂತ ಎರಡು ಕೈಯನ್ನು ಮುಗಿದು ಬಲಗೈಯಿಂದ ತನ್ನ ಎಡಗಿವಿಯನ್ನು ಎಡಗೈಯಿಂದ ತನ್ನ ಬಲಗಿವಿಯನ್ನು ಸ್ಪರ್ಶ ಮಾಡಿ ಆಮೇಲೆ ಗುರುಗಳ ಬಲಗಾಲನ್ನು ಬಲಗೈಯಿಂದ ಎಡಗಾಲನ್ನು ಎಡಗೈಯಿಂದ ಈ ರೀತಿಯಾಗಿ ನಮಸ್ಕಾರವನ್ನು ಮಾಡೋದು ಇದು ಒಂದು ರೀತಿಯಾಗಿ ತಂದೆ ತಾಯಿ ಆಚಾರ್ಯರಿಗೆ ಮಾತ್ರ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು ಇದು ಅಭಿವಾದನ ಕರ್ತವ್ಯ ಉಳಿದವರಿಗೆ ದಂಡ ಪ್ರಣಾಮ ಮಾತ್ರ ಸಂಧ್ಯಾ ಹೋಮ ಹವನಗಳಲ್ಲಿ ಗೋತ್ರಾಭಿವಾದನವನ್ನು ಮಾಡುವಾಗ ಭೂಹು ಅನ್ನುವಂತೆ ಕೇಶವನ ಪಾದಸ್ಥಾನವಾಗಿರ್ತಕ್ಕಂಥ ಭೂಮಿಯನ್ನು ಸ್ಪರ್ಶ ಮಾಡಿ ಅಭಿವಾದಯೇ ಈ ರೀತಿಯಾಗಿ ಈ ಅಭಿವಾದನ ಅನ್ನೋದು ದೇಹಾಭಿಮಾನಿ ಜೀವರಿಗಲ್ಲ ಅಂತರ್ಯಾಮಿ ಪರಮಾತ್ಮನಿಗೆ ಅಭಿವಾದನ ಗುಹಾಶಯ ನ ದೇಹಮಾನಿನೇ ಸಣ್ಣವರು ದೊಡ್ಡವರಿಗೆ ನಮಸ್ಕಾರ ಮಾಡುವ ಕಾಲದಲ್ಲಿ ಗುಹಾಶಯ ನ ದೇಹಮಾನಿನೇ ಅಪೀತು ಅಂತ ಅಂದರೆ ಇಬ್ಬರಿಗೂ ದೇಹಾಭಿಮಾನಿಗೂ ಮತ್ತು ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನಿಗೆ ಇಬ್ಬರಿಗೂ ನಮಸ್ಕಾರ ಅಂತ ಈ ರೀತಿಯಾಗಿ ನಮಸ್ಕಾರ ಅದಿಗಳನ್ನು ಮಾಡಬೇಕು ಇದಿಷ್ಟೂ ಕೂಡ ಸಜ್ಜನರ ಲಕ್ಷಣಗಳು ಅಂಥೇಳಿ ಇಂತಹ ಸಜ್ಜನರ ಸಾಹಸ ಸದಾ ಕೊಡು ಆಗ ಜ್ಞಾನ ಸತ್ವಗುಣ ಎಲ್ಲವೂ ಕೂಡ ಅಭಿವೃದ್ಧಿಯಾಗಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗುತ್ತೆ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ಇವೆಲ್ಲವೂ ಕೂಡ ಸಾಧನಕ್ಕೆ ಸಾಧಕನಿಗೆ ಅವಶ್ಯವಾಗಿ ಮುಖ್ಯವಾದ ಸಜ್ಜನರ ಲಕ್ಷಣಗಳು ಸಜ್ಜನರ ಈ ಎಲ್ಲ ಲಕ್ಷಣಗಳನ್ನು ಸಂಗ್ರಹವಾಗಿ ಸಮಗ್ರವಾಗಿ ತಿಳಿಸಿ ದಾಸರು ಮಹಾನ್ ಮಾಡಿದ್ದಾರೆ ಇಲ್ಲಿ ಭೂತೋದಯ ಅಂದರೆ ಸರ್ವ ಪ್ರಾಣಿಗಳಲ್ಲೂ ಸಲವತ್ರ ವ್ಯಾಪ್ತನಾದ ಭಗವಂತನನ್ನು ಚಿಂತನೆ ಮಾಡ್ತಾ ಅವುಗಳಲ್ಲಿ ಕರುಣೆಯನ್ನು ತೋರಿಸೋದೇ ಭೂತದಯ ಧ್ಯಾನ ಭಗವಂತನ ಮಹಾಮಹಿಮೆಗಳನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡೋದೇ ಧ್ಯಾನ ಕಾರ್ಯ ಭಗವಂತನ ಅಪಾರ ಮಹಿಮೆಗಳನ್ನು ಮನಸ್ಸಿನಿಂದ ಆಲೋಚನೆ ಮಾಡೋದೇ ತಪ ತಪ ಅಂದರೆ ಆಲೋಚನೆ ಸುತೀರ್ಥ ಸ್ನಾನ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು ಅಲ್ಲಿರುವಂತಹ ಪುಣ್ಯ ನದಿ ತೀರ್ಥಗಳು ಪುಷ್ಕರ್ಣಿಗಳಲ್ಲಿ ಅನುಸಂಧಾನ ಪೂರ್ವಕವಾಗಿ ಸ್ನಾನಾದಿಗಳನ್ನು ಮಾಡೋದು ಹೀಗೆ ಅವೆಲ್ಲವೂ ಕೂಡ ಸಜ್ಜನರ ಲಕ್ಷಣ